ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣ ಮೊದಲನೆಯ ವಿದ್ಯೇಶ್ವರ ಸಮಿತಿಯಲ್ಲಿ ಈಗಾಗಲೇ ನಾವು ಹದಿನಾರು ಅಧ್ಯಾಯಗಳನ್ನು ಮುಗಿಸಿ ಹದಿನೇಳನೇ ಅಧ್ಯಾಯದಲ್ಲಿದ್ದೇವೆ ಅದರಲ್ಲಿ ಇಪ್ಪತ್ತ್ನಾಲ್ಕನೇ ಶ್ಲೋಕ ಈಗಾಗಲೇ ನೋಡಿದ್ದೇವೆ ಪ್ರಣವೇನ ಪ್ರಬುದ್ಧಸ್ತು ಪ್ರಬುಧಸ್ತು ಶುದ್ಧಯೋಗಮ ಶುದ್ಧ ಯೋಗೇನ ಸಂಯುಕ್ತೋ ಜೀವನ್ ಮುಕ್ತೋ ನ ಸಂಶಯ ಅಂಥೇಳಿ ಪ್ರಣವ ಜಪದಿಂದ ನೂರೆಂಟು ಕೋಟಿ ಪ್ರಣವಜಪವನ್ನು ಮಾಡಿದರೆ ಅದರಿಂದ ಪ್ರಬುದ್ಧನಾಗಿ ಅಂದರೆ ಜಾಗೃತ ಬುದ್ಧಿ ಉಳ್ಳವನಾಗಿ ಜ್ಞಾನವನ್ನು ಪಡೆದವನಾಗಿ ಜ್ಞಾನಿಯಾಗಿ ಶುದ್ಧ ಯೋಗವನ್ನು ಪಡೆಯುತ್ತಾನೆ ಅಕಳಂಕವಾದ ನಿರ್ಮಲವಾದ ಅಮಲವಾದ ದೋಷರಹಿತವಾದ ಯೋಗವನ್ನು ಹೊಂದುತ್ತಾನೆ ಶುದ್ಧ ಯೋಗೇನ ಸಂಯುಕ್ತ ಅದರಿಂದ ಕೂಡಿದಂಥವನು ಜೀವನ್ಮುಕ್ತೋ ನ ಸಂಶಯ ಜೀವನ್ಮುಕ್ತನೇ ಆಗ್ತಾನೆ ಸಂಶಯವಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಮುಂದೆ ಹೇಳ್ತಾರೆ ಸೂತ ಪ್ರಾಣಿಕರು ಸದಾ ಜಪನ್ ಸದಾ ಧ್ಯಯನ್ ಶಿವಂ ಪ್ರಣವರೂಪಿಣ ಸಮಾಧಿಸ್ಥೋ ಮಹಾಯೋಗಿ ಶಿವ ಎನ ಸಂಶಯೋ ಯಾವಾಗಲೂ ಜಪಿಸುತ್ತಾ ಸದಾ ಧ್ಯಯನ್ ಯಾವಾಗಲೂ ಧ್ಯಾನ ಮಾಡುತ್ತಾ ಶಿವಂ ಪ್ರಣವರೂಪಿಣಂ ಪ್ರಣವರೂಪಿಯಾದಂತಹ ಪ್ರಣವಸ್ವರೂಪಿಯಾದಂತಹ ಪರಶಿವನನ್ನು ಓಂಕಾರ ರೂಪಿಯಾದಂತಹ ಸದಾಶಿವನನ್ನು ಯಾವಾಗಲೂ ಜಪಿಸುತ್ತಾ ಧ್ಯಾನಿಸುತ್ತಾ ಸಮಾಧಿ ಸ್ಥಃ ಮಹಾಯೋಗಿ ಶಿವ ಎನ್ನ ಸಂಶಯ ಸಮಾಧಿ ನಿಷ್ಠನಾಗಿರ್ತ ಆಗುವಂತಹ ಮಹಾಯೋಗಿ ಅವನಿದ್ದಾನೋ ಅವನು ಸಾಕ್ಷಾತ್ ಆ ಶಿವನೇ ಆಗುವನು ಇದಕ್ಕೆ ಸಂಶಯವಿಲ್ಲ ಅಂತ ಹೇಳ್ತಾರೆ ಋಷಿ ಋಷಿಶ್ ಛಂದೋ ದೇವತಾದಿನ್ಯಸ ದೇಹೇ ಪುನರ್ಜಪೇತ್ ಪ್ರಣವಂ ಮಾತೃಕಾಯುಕ್ತ ದೇಹೇ ಋಷಿ ಛಂದಸ್ಸು ದೇವತೆಗಳನ್ನು ದೇಹದಲ್ಲಿ ವಿನ್ಯಾಸ ಮಾಡಿ ಪುನಃ ಜಪಿಸಬೇಕು ನ್ಯಾಸ ಮಾಡಿ ಋಷಿ ಛಂದಸ್ಸು ಋಷಿ ಛಂದೋ ದೇವತಾ ನ್ಯಾಸ ಅಂಗನ್ಯಾಸ ಕರನ್ಯಾಸಗಳನ್ನು ಮಾಡಿಕೊಂಡು ದೇಹದ ಬೇರೆ ಬೇರೆ ಅಂಗಗಳಿದೆ ಉದಾಹರಣೆಗೆ ಒಂದೀಗ ಪಂಚಾಕ್ಷರಿಯನ್ನು ಹೇಳೋದಿದ್ರೆ ವಾಮದೇವ ಋಷಿ ಅಂತೇಳಿ ಹೇಳ್ತಾರೆ ಪಂಚಾಕ್ಷರಿ ಜಪಕ್ಕೆ ಅಂಥೇಳಿ ಶ್ ತಲೆಯನ್ನು ಮುಟ್ಟುವಂಥದ್ದು ವಾಮದೇವ ಋಷಿ ಪಂಕ್ತಿ ಛಂದ ಹ್ಞೂ ಅಂಥೇಳಿ ಎದೆಯನ್ನು ಮುಟ್ಟುವಂಥದ್ದು ಹೃದಯವನ್ನು ಸದಾಶಿವದ್ರೋ ದೇವತಾ ಅಂಥೇಳಿ ಹ್ಞೂ ಅಂದರೆ ನಮಸ್ಕಾರ ಮಾಡುವಂಥದ್ದು ಹ್ಞೂ ಹೀಗೆ ಅದರಲ್ಲಿ ಅಂಗನ್ಯಾಸ ಕರನ್ಯಾಸಗಳು ಇವೆ ಹ್ಞೂ ಅಂದರೆ ಓಂ ಅಂಗುಷ್ಠಾಭ್ಯಾನ್ ನಮಃ ಅಂಥೇಳಿ ಅಂಗುಷ್ಠ ಅಂದರೆ ಹೆಬ್ಬೆರಳು ಕರನ್ಯಾಸ ಮಾಡುವಂಥದ್ದು ಆಮೇಲೆ ನಮ್ ತರ್ಜನೀಭ್ಯಾನ್ ನಮಃ ಓಂ ನಮಃ ಶಿವಾಯ ಪಂಚಾಕ್ಷರಿ ಅಲ್ವಾ ಮಮ್ ಮಧ್ಯಮಾಭ್ಯಾನಮಃ ಮಧ್ಯಮ ಬೆರಳು ದ್ರಜ್ಜನಿ ಬೆರಳು ಮಧ್ಯಮ ಬೆರಳು ಶಿಂ ಅನಾಮಿಕಾಭ್ಯನ್ನಮಃ ವಾಮ ಕನಿಷ್ಠಿಕಾಭ್ಯನ್ನಮಃ ಅಂಥೇಳಿ ಆಯಾ ಬೆರಳುಗಳನ್ನು ಹೆಬ್ಬ್ರಳಿನಿಂದ ಸ್ಪರ್ಶಿಸುವಂಥದ್ದು ಬೆರಳಿನ ಬುಡದಿಂದ ತುದಿಯವರಿಗೆ ಹ್ಞೂ ಎಂ ಕರತಲ ಕರಪೃಾಭ್ಯ ನಮಃ ಅಂತೇಳಿ ಹೇಳ್ತೇವೆ ಹ್ಞೂ ನಮಃ ಶಿವಾಯ ಅಂತೇಳಿ ಓಂ ನಮಃ ಶಿವಾಯ ಕರತಲ ಕರಪೃಷ್ಠ ಎರಡು ಕೈಗಳದ್ದನ್ನು ಅಂಗೈಗಳನ್ನ ತಿಕ್ಕುವಂಥದ್ದು ಪರಸ್ಪರ ಇದು ಕರನ್ಯಾಸ ಅಂಗನ್ಯಾಸ ಅಂತ ಹೇಳಿದರೆ ಓಂ ಹೃದಯಾಯ ನಮಃ ನಮ್ ಶಿರಸೇ ಸ್ವಾಹ ಮಂ ಶಿಖಾಯೈ ವಷಟ್ ಶಿಂ ಕವಚಾಯ ಹುಂ ವಾನ್ ನೇತ್ರತ್ರಯ ವೌಷಟ್ ಯಂ ಅಸ್ತ್ರಾಯ ಭಟ್ ಧ್ಯಾನಮಂತ್ರಿ ಕೈ ಮುಗಿಯೋದು ಇದು ಅಂಗನ್ಯಾಸ ಕರನ್ಯಾಸ ಅಂದರೆ ಕೈಗಳ ಬೆರಳುಗಳು ಅಂಗನ್ಯಾಸ ಅಂದರೆ ದೇಹದ ಆಯ ಅಂಗಗಳು ಹೃದಯ ಆಯಮ ಶಿರಸಿ ಸ್ವಾಹ ಹೃದಯಕ್ಕೆ ಶಿರಸ್ಸಿಗೆ ಶಿಖಾ ಜುಟ್ಟಿನ ಭಾಗ ಶಿಖಾಯ ವಜರು ಆಮೇಲೆ ಕವಚಾಯ ಹೋಮ್ ಎರಡು ಕೈಗಳನ್ನು ಕವಚದ ಹಾಗೆ ಹಿಡ್ಕೊಳ್ಳುವಂಥದ್ದು ಅಂದರೆ ಎಡಗೈಯಿಂದ ಬಲಭುಜವನ್ನು ಬಲಗೈಯಿಂದ ಎಡಭುಜವನ್ನು ಹಿಡ್ಕೊಳ್ಳುವಂಥದ್ದು ವಾಮ್ ನೇತ್ರ ಯಾವ ವಜ್ರು ಪವಿತ್ರ ಬೆರಳು ತೋರು ಬೆರಳುಗಳಿಂದ ಪ್ರಮವಾಗಿ ಎರಡ ಬಲ ಕಣ್ಣುಗಳ ಒಳಭಾಗ ಅಂದರೆ ಎರಡ ಬಲ ಮೂಗಿನ ಬದಿಯ ಭಾಗ ಮತ್ತು ಮಧ್ಯಮ ಬೆರಳಿನಿಂದ ಭ್ರೂಮಧ್ಯ ಭಾಗವನ್ನು ಅಂದರೆ ಮೂರನೇ ಕಣ್ಣು ಜ್ಞಾನಚಕ್ಷುವಿನ ಭಾಗವನ್ನು ಅಧ್ಯಾತ್ಮ ಚಕ್ಷು ಅಥವಾ ಆಜ್ಞಾಚಕ್ರದ ಭಾಗವನ್ನು ಮುಟ್ಟುವಂಥದ್ದು ಇದು ನೇತ್ರತ್ರಯ ಹೋಗು ಶೋಟ ಅಂಥೇಳಿ ಎಂ ಅಸ್ತ್ರಹಯ ಪಟು ಅಂತೇಳಿ ಎರಡು ಕೈಗಳಿಂದ ಕರತಾಟನ್ನು ಮಾಡುವಂಥದ್ದು ಇದು ಕರನ್ಯಾಸ ಅಂಗನ್ಯಾಸ ಮತ್ತು ಕರನ್ಯಾಸ ಇದೀಗ ಅಂಗನ್ಯಾಸ ಹೇಳಿದ್ದು ಕರನ್ಯಾಸ ಆಗ ಮೊದಲು ಹೇಳಿ ಬೆರಳುಗಳು ಆಯಾ ಬೆರಳುಗಳು ಹೀಗೆ ಈ ರೀತಿಯಾಗಿ ಅಂಗನ್ಯಾಸವ ಕರನ್ಯಾಸಗಳನ್ನು ಮಾಡಿ ಪುನಃ ಜಪ ಮಾಡಬೇಕು ಅಂತೇಳಿ ಹೇಳ್ತಾರೆ ಪ್ರಣವಂ ಮಾತೃಕಾಯುಕ್ತ ದೇಹೇನ್ಯಸ ಋಷಿರ್ಭವೇತ್ ಮಾತೃಕ ಅಕ್ಷರಗಳಿಂದ ಕೂಡಿದಂತಹ ಅಂಗನ್ಯಾಸ ಕರನ್ಯಾಸಗಳನ್ನೇ ಪ್ರಣವವನ್ನು ದೇಹದಲ್ಲಿ ವಿನ್ಯಾಸ ಮಾಡಿದರೆ ಆತನು ಋಷಿ ಆಗ್ತಾನೆ ನೋಡಿ ಎಂತೆಂಥ ಯೋಗವನ್ನು ಹೊಂದಬೋದು ಅಂತೇಳಿ ಋಷಿ ಅಂದರೆ ಏನು ಋಷಿರ್ ದರ್ಶನಾಥ್ ವೇದ ಮಂತ್ರಗಳನ್ನು ಹೊಸದಾಗಿ ಕಂಡುಕೊಂಡರೆ ಅವನು ಋಷಿ ಎನಿಸ್ತಾನೆ ಸಾಮಾನ್ಯವಾಗಿ ಇನ್ನೊಂದು ಮಧ್ ತಮ್ಮ ಭಾಷ್ಯದಲ್ಲಿ ಹೇಳಿದ ಹಾಗೆ ಆ ಮಂತ್ರದ ಅರ್ಥವನ್ನು ಹೊಸದಾಗಿ ತಾನೇ ಸ್ವತಃ ಕಂಡುಕೊಂಡ್ರೆ ವೇದ ಮಂತ್ರಗಳ ಅರ್ಥವನ್ನು ಆತನು ಕೂಡ ಋಷಿರ ದರ್ಶನ ಅಂತಂದರೆ ಒಂದು ಮಂತ್ರದರ್ಶನ ಇನ್ನೊಂದು ಅರ್ಥ ದರ್ಶನ ಅದರಿಂದಲೂ ಕೂಡ ಋಷಿ ಎನಿಸಬಲ್ಲ ಅಂಥೇಳಿ ಮಧ್ವಾಚಾರ್ಯರ ಅಭಿಪ್ರಾಯ ಇದೆ ಹಾಗಾಗಿ ಅಂದರೆ ಈ ಪ್ರಣವವನ್ನು ದೇಹದಲ್ಲಿ ಈ ರೀತಿಯಾಗಿ ಅಂಗನ್ಯಾಸ ಮೂಲಕ ಮೂಲಕ ನ್ಯಾಸ ಮಾಡಿದರೆ ಆತನು ಋಷಿ ಆಗ್ತಾನೆ ಆ ರೀತಿಯಾಗಿ ಓಂಕಾರವನ್ನು ಜಪ ಮಾಡಿದರೆ ಅಂಥೇಳಿ ದಶ ಮಾತೃಷಧಧ್ವಾದಿ ಸರ್ವಲಂ ಲಭೆತ್ ಪ್ರಶ್ರಾಂ ಸ್ಥೂಲ ಪ್ರಣವ್ಯತೆ ಇದು ಸ್ಥೂಲ ಪ್ರಣವ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ದಶಮಾತೃಡಧ್ವಾಸಲ ಎಲ್ಲ ಈ ನ್ಯಾಸದ ಸಂಪೂರ್ಣ ಫಲವನ್ನು ಅವನು ಹೊಂದುತ್ತಾನೆ ಋಷಿ ಆಗ್ತಾನೆ ಅಂತ ಹೇಳಿದ್ದಾರೆ ದಶ ಮಾತ್ರ ಷಡ್ ಅಧ್ವ ಅಧ್ವ ಅಂದರೆ ಏನು ಪಥ ಅಧ್ವರ ಅಂತ ಹೇಳಿದರೆ ಅಧ್ವಂರಾತಿ ಅ ಅಧ್ವರ ಬ್ರಹ್ಮಚರ್ಯ ಅಥವಾ ಏನು ಆ ಪರಬ್ರಹ್ಮವನ್ನು ಕಾಣತಕ್ಕಂಥ ಒಂದು ಪಥ ಯಾವುದಿದೆ ಜ್ಞಾನಮಾರ್ಗ ಅಲ್ಲಿಗೆ ನಮ್ಮನ್ನು ಆ ದಾರಿಯಲ್ಲಿ ನಮ್ಮ ಕೊಂಡ್ವಂಥದ್ದು ಅಧ್ವರ ಹವನ ಹಾಗೆ ಇಲ್ಲಿ ದಶ ಮಾತೃ ಷಡ್ ಅಧ್ವಾದಿ ಸರ್ವ ನ್ಯಾಸಫಲಂ ಲಭ್ಯಿತು ಎಲ್ಲ ನ್ಯಾಸಫಲವನ್ನು ಸರ್ವಂ ಈ ಎಲ್ಲ ಫಲವನ್ನು ಕೂಡ ಈ ನ್ಯಾಸದಿಂದ ಅಂಗನ್ಯಾಸಕರನ್ಯಾಸದಿಂದ ಹೊಂದುತ್ತಾನೆ ಒಂದು ಋಷಿ ಆಗ್ತಾನೆ ಇನ್ನೊಂದು ಹತ್ತು ಅಧ್ವ ಅಂದರೆ ದಾರಿಗಳಿಂದ ಕೂಡಿದಂತಹ ಅಂದರೆ ನಾನಾ ದಾರಿಗಳಿಂದ ಹೋಗಿ ಹೋಗುವಂಥದ್ದು ಪರಬ್ರಹ್ಮನಲ್ಲಿಗೆ ಬೇರೆ ಬೇರೆ ದಾರಿಗಳಿರ್ಬೋದು ಆದರೆ ಅವೆಲ್ಲ ದಾರಿಗಳನ್ನು ಕೂಡ ಇವನು ಕಾಣಬಲ್ಲವನಾಗ್ತಾನೆ ಕ್ರಾಂತದರ್ಶಿ ಆಗ್ತಾನೆ ಅವೆಲ್ಲವೂ ಹೋಗುವಂಥದ್ದು ಒಂದೇ ಕಡೆಗೆ ಅಂತ ಹೇಳುವ ಜ್ಞಾನವನ್ನು ಹೊಂದುತ್ತಾನೆ ಆ ಥರ ತಮ್ಮ ಭೇದ ಭಾವಗಳನ್ನು ಕಳ್ಕೊಳ್ತಾನೆ ಅಂಥೇಳಿ ಸಮಗ್ರ ಪರಿಪೂರ್ಣ ದೃಷ್ಟಿ ಆತನಿಗೆ ಬರುತ್ತದೆ ಪ್ರವತ್ತಾನಾಂಚ ಮಿಶ್ರಾಣ ಸ್ಥೂಲ ಪ್ರಣವ ಸ್ಥೂಲ ಪ್ರಣವ ಅಂತೇಳಿದರೆ ಹೊರಗೆ ಬಾಹ್ಯವಾಗಿ ಹೇಳ್ತಕ್ಕಂಥದ್ದು ನಾವು ಈಗಾಗಲೇ ಹೇಳಿದ ಇಲ್ಲಿ ದೀರ್ಘ ಯಾವುದು ಆಕಾರ ಉಕಾರಗಳು ದೀರ್ಘವಾಗಿ ಮಕಾರವು ಹ್ರಸ್ವವಾಗಿದ್ದರೆ ಅದು ಸ್ಥೂಲ ಪ್ರಣವಾದ ಒಂದು ಬಾಹ್ಯ ಪ್ರಣವ ಅಥವಾ ಗೃಹಸ್ಥರಿಗೆ ಹೇಳಿದಂಥದ್ದು ಸ್ಥೂಲ ಪ್ರಣವ ಅಂಥೇಳಿ ಓ ಹೊರಗೆ ಕೇಳುವಂಥದ್ದು ಪ್ರಣವದ ಸೂಕ್ಷ್ಮ ಪ್ರಣವ ಅಂತ ಹೇಳಿದರೆ ನಾವು ಮನಸ್ಸಿನಲ್ಲಿ ಆ ಪ್ರಣವನಾದವನ್ನು ಮನಸ್ಸಿನಲ್ಲಿ ಶ್ರವಣ ಮಾಡುವಂಥದ್ದು ಅದನ್ನು ಗ್ರಹಣ ಗ್ರಹಣ ಶ್ರವಣ ಮನಸ್ಸಿನಲ್ಲಿ ಚಿಂತನ ಮನನ ಧ್ಯಾನ ಮಾಡುವಂಥದ್ದು ಅದು ಸೂಕ್ಷ್ಮ ಜಪ ಸ್ಥೂಲ ಜಪ ಸ್ಥೂಲ ಪ್ರಣವ ಅಂತೇಳಿದರೆ ಬಾಹ್ಯವಾಗಿ ಕೇಳಿಸತಕ್ಕಂಥದ್ದು ಶಬ್ದದಲ್ಲಿ ವಾಕಿನಲ್ಲಿ ನಾಲ್ಕು ವಿಧವಾಗಿ ಹೇಳ್ತಾರೆ ಪರ ಮಧ್ಯಮ ವೈಖರಿ ಅಂತೇಳಿ ಹ್ಞೂ ಮಂತ್ರ ಇದರಲ್ಲಿ ವೇದದಲ್ಲಿ ಬರ್ತದೆ ವಾಕ್ ವಾಗ್ದೇವಿಯು ಪರಾರೂಪಿಣಿಯಾಗಿದ್ದಾಳೆ ಪರಾಶಕ್ತಿ ಅಂತ ಹೇಳ್ತೇವೆ ನಾಭಿ ಮಟ್ಟದಲ್ಲಿರ್ತಂಥ ಓಂಕಾರದ ಅಥವಾ ಶಬ್ದದ ಮೂಲ ಸ್ಥಾನ ನಾಭಿ ಅಲ್ಲಿದ್ದರೆ ಅದು ಯಾರಿಗೂ ಗೊತ್ತಾಗೋದಿಲ್ಲ ಪರಾ ಅಂದರೆ ಅದರ ಸ್ವರೂಪ ಏನು ಎನ್ನುವಂಥದ್ದು ಅತ್ಯಂತ ಗುಪ್ತವಾದ ಗಹನವಾದ್ದು ಅದು ಹೊರಗಿವಿಗೆ ಕೇಳುವಂಥದ್ದಲ್ಲ ಒಳಗಿವಿಗೆ ಅಂತಶ್ರವಣ ಅಥವಾ ಅಂತಃಶ್ರೋ ಶ್ರವಣಕ್ಕೆ ಸಾಧ್ಯವಾದಂಥದ್ದು ಬಾಹ್ಯ ಶ್ರವಣಕ್ಕೆ ಸಿಗುವಂಥದ್ದಲ್ಲ ಅದು ಅಂತರಿಂದ್ಯ ಸಿಗುವಂಥದ್ದು ಅದು ಪರ ಪಶ್ಯಂತಿ ಅಂತ ಹೇಳಿ ಹೇಳಿದರೆ ಅಲ್ಲಿ ಹೃದಯ ಮಟ್ಟದಲ್ಲಿರತಕ್ಕಂಥದ್ದು ಅದು ಶಬ್ದದ ಸ್ಥಾನ ಮ ವಾಕ್ ನಾವು ನಾವು ಹೇಳ್ತೇವೆ ಹುಕ್ಕುಳಲ್ಲಿದೆ ಹೊಟ್ಟೆಯಲ್ಲಿದೆ ಬ್ಯಾಗ್ಯ ಗಂಟಲಲ್ಲಿ ಬರೋದಿಲ್ಲ ಅಂತ ಹೇಳ್ತೇವೆ ಅದನ್ನೇ ಶಬ್ದ ಉತ್ಪತ್ತಿ ಆಗುವ ಸ್ಥಾನ ಅಲ್ಲಿ ನಾಭಿ ಸ್ಥಾನದಲ್ಲಿ ನಾಭಿಚಕ್ರ ಅಥವಾ ಮಣಿಪುರ ಚಕ್ರ ಅಂತ ಹೇಳ್ತೇವೆ ಅಲ್ಲಿಂದ ಆಮೇಲೆ ಅನಾಹತ ಚಕ್ರ ಅಥವಾ ಹೃದಯ ಚಕ್ರ ಅದು ಪಶ್ಯಂತಿ ನಾದದ ಪ್ರದೇಶ ಪಶ್ಯಂತಿ ವಾಕ್ ಇಲ್ಲಿ ಹೇಗೆ ಅಂಥೇಳಿದರೆ ಶಬ್ದ ಎರಡೂ ಕಡೆ ಅಂದರೆ ಒಂದು ಅಂತರ್ಮುಖ ಬಹಿರ್ಮುಖ ಎರಡೂ ಇಲ್ಲಿ ಇದೆ ಸಮ ಆದರೂ ಅದು ಅದರ ಬಗ್ಗೆ ಚಿಂತನೆ ಆರಂಭ ಆಗಿರ್ತದೆ ಏನು ಹೇಳಬೇಕನ್ನತಕ್ಕಂಥ ಯೋಚನೆ ಅಲ್ಲಿ ಬಂದಿರ್ತದೆ ವಾಗ್ ರೂಪವಾಗಿ ಹೊರಗಡೆ ಬಂದಿರೋದಿಲ್ಲ ಅಷ್ಟೆ ಪರ ಪಶ್ಯಂತಿ ಮಧ್ಯಮ ಅಂಥೇಳಿದರೆ ಕಂಠಸ್ಥಾನ ಹ್ಞೂ ಗಂಟ್ಲಲ್ಲಿದೆ ಬಾಯಿಗೆ ಬರೋದಿಲ್ಲ ಅಂತ ಹೇಳ್ತಾರೆ ಅದು ಕೊನೆಯದ್ದದು ಹ್ಞೂ ಅದರ ನಂತರ ಹೊರಗಡೆ ಮಾತೆ ಬರುವಂಥದ್ದು ಹ್ಞೂ ಅದು ವೈಖರಿ ಪರ ಪಶ್ಯಂತಿ ಮಧ್ಯಮ ವೈಖರಿ ಮಧ್ಯಮ ಅಂತೇಳಿ ಹೇಳಿದರೆ ಮೂರನೇದು ಕಂಠದಲ್ಲಿರತಕ್ಕಂಥದ್ದು ಅಲ್ಲಿ ಶಬ್ದ ಉತ್ಪತ್ತಿ ಶಬ್ದದ ಉತ್ಪತ್ತಿ ಆಗತಕ್ಕಂಥ ಸ್ಥಾನ ಅದು ಅಲ್ಲಿ ಶಬ್ದ ಉತ್ಪತ್ತಿ ಆದರೂ ಕೂಡ ಅದು ಶಬ್ದ ಉತ್ಪತ್ತಿ ಆಗುವಂಥದ್ದಿಗೆ ಗಾಳಿ ಸಂಚಾರ ಅಲ್ಲಿ ಶಬ್ದದ ವೋಕಲ್ ಕಾರ್ಡ್ಸ್ ಅಂತ ಹೇಳ್ತೇವೆ ಧ್ವನಿಪೆಟ್ಟಿಗೆ ಅಲ್ಲಿರ್ತಕ್ಕಂಥ ಎರಡು ಕಡ್ಡಿಗಳು ಅವುಗಳ ಅದೊಂದು ಮಾಂಸಪೇಶಿಗಳು ಅವುಗಳ ವೈಬ್ರೇಷನ್ ಕಂಪನದಿಂದ ಅಲ್ಲಿ ಶಬ್ದ ಉತ್ಪತ್ತಿ ಪರಾನಾದ ಹಾಗಲ್ಲ ಅದು ಅನಾಹತನಾದ ಅಲ್ಲಿ ವೈಬ್ರೇಷನ್ ಇಲ್ಲ ಈ ಅನಾಹತ ಆಹತ ಅಂದರೆ ಹೊಡೆತ ಕಂಪನ ಇಲ್ಲದಿರತಕ್ಕಂಥದ್ದು ಅನಾಹತ ಓಂಕಾರ ಇದೆಲ್ಲ ಅನಾಹತನಾದ ಅಂತ ಹೇಳ್ತಾರೆ ಪಶ್ಯಂತಿ ಎರಡು ಇರತಕ್ಕಂಥದ್ದು ಹೃದಯ ಚಕ್ರದಲ್ಲಿ ಮಧ್ಯಮ ಇದು ಆಹತನಾದ ಇಲ್ಲಿ ಸ್ವರ ಧ್ವನಿಪೆಟ್ಟಿಗೆಯಲ್ಲಿ ಉತ್ಪತ್ತಿ ಆಗ್ತದೆ ಆ ವಾಯುವಿನ ಸಂಚಾರ ಆಗುವಾಗ ಅಲ್ಲಿ ವೈಬ್ರೇಷನ್ ಆಗಿ ಕಂಪನಾಗಿ ಈ ಧ್ವನಿಪೆಟ್ಟಿಗೆಯ ತಂತುಗಳು ಎರಡು ಧ್ವನಿ ತಂತುಗಳು ಆಮೇಲೆ ಆ ಶಬ್ದ ಉತ್ಪತ್ತಿ ಆದ ನಂತರ ಪರ ಮಧ್ಯಮ ವೈಖರಿ ಅಂದರೆ ಯಾವ ನಮ್ಮ ನಾಲಿಗೆ ಮತ್ತು ಹಲ್ಲು ಬಾಯಿ ಈ ಒಂದು ಅಂಗಗಳು ಮುಖ ಅಂತೇಳಿ ಹೇಳ್ತೇವೆ ಅದಕ್ಕೆ ಸಂಸ್ಕೃತದಲ್ಲಿ ಮುಖ ಅಂದರೆ ಬಾಯಿ ಅಂತಲೂ ಅರ್ಥ ಇದೆ ಮುಖ ವದನ ಅಂತೇಳಿ ಕೂಡ ವಕ್ತರ ಅಂಥೇಳಿ ಕೂಡ ಅರ್ಥ ಇದೆ ಈಗ ಇದು ಏನಾಗ್ತದೆ ಹೊರಗಡೆ ಶಬ್ದ ಕೇಳಿಸುವಂಥದ್ದು ಎಲ್ಲರಿಗೂ ಕೂಡ ಶ್ರವಣ ಎಂದರೆ ಗೋಚರವಾದ ಬಾಹ್ಯಂದರೆ ಗೋಚರವಾದಂತಹ ಶಬ್ದ ವಾಕ್ ಅದೇ ವೈಖರಿ ಅಂತೇಳಿ ಹೇಳ್ತಕ್ಕಂಥದ್ದು ಹಾಗಾಗಿ ಇದು ನಾದದ ವಿವಿಧ ರೂಪಗಳು ಈಗ ನಾವು ಮುಂದೆ ಹೋಗೋಣ ಇದರಲ್ಲಿ ಸ್ಥೂಲ ಪ್ರಣವ ಅಂದರೆ ಅಂಥದ್ದು ವೈಖರಿ ನಾದದಲ್ಲಿ ಬರ್ತಕ್ಕಂಥದ್ದು ಯಾವ ಸೂಕ್ಷ್ಮ ಪ್ರಣವಿದೆ ಅದು ಪರ ಮಧ್ಯಮ ಅಲ್ಲಿವರೆಗೆ ಬರ್ತಕ್ಕಂಥದ್ದು ಮಧ್ಯಮ ವೈಖರಿಯಾಗಿ ಹೊರಗಡೆ ಬಂದರೆ ಅದು ಸ್ಥೂಲ ಪ್ರಣವಾಗ್ತದೆ ಸೂಕ್ಷ್ಮ ಪ್ರಣವದ ಹೊರಮುಖ ಪ್ರಣವದ ಒಳಮುಖ ಹೊರಮುಖ ಅಂತರ್ಮುಖೆ ಬಹಿರ್ಮುಖತೆ ಹೇಗೆ ಇಂದ್ರಿಯಗಳಿಗೆ ಹೊರಮುಖತೆ ಒಳಮುಖತೆ ಇದೆಯೋ ಅದೇ ರೀತಿಯಲ್ಲಿ ಪ್ರಣವನಾದವನ್ನು ನಾವು ಚಿಂತನೆ ಮಾಡುವಂಥದ್ದು ಪರ ಧ್ಯಾನದಲ್ಲಿ ಕಾಣುವಂಥದ್ದು ಅದು ಅಂತರ್ಮುಖ ಅಥವಾ ಸೂಕ್ಷ್ಮ ಪ್ರಣವ ಅಂತ ಹೇಳುವಂಥದ್ದು ಆಮೇಲೆ ಸ್ಥೂಲ ಪ್ರಣವ ಕ್ರಿಯಾತಪೋ ಜಪೈರ್ ಯುಕ್ತ ತ್ರಿವಿಧ ಶಿವಯೋಗಿ ಧನಾದಿ ವಿಭವೈಶ್ಚವ ಕರಾಂಗೈರ್ನಮಾಧಿಭಿ ಕ್ರಿಯಾಯುಕ್ತವಾದಂತಹ ತಪೋಯುಕ್ತವಾದಂತಹ ಮತ್ತು ಜಪಯುಕ್ತರಾದಂತಹ ಶಿವಯೋಗಿಗಳು ಅಂಥೇಳಿ ಶಿವಯೋಗಿಗಳು ಮೂರು ವಿಧ ಅಂತೇಳಿ ಹೇಳ್ತಾರೆ ಕ್ರಿಯೋಗಿಗಳು ತಪೋಯೋಗಿಗಳು ಜಪಯೋಗಿಗಳು ಅಂಥೇಳಿ ಅಂದರೆ ಇಲ್ಲಿ ನೋಡಿ ಧನಾದಿ ವಿಭವೈಶ್ಚವ ಕರಾದಿ ಅಂಗೈ ನಮಾಭಿ ಅಂದರೆ ಧನ ಮುಂತಾದ ಐಶ್ವರ್ಯಗಳಿಂದಲೂ ಆಮೇಲೆ ಸಾಷ್ಟಾಂಗ ನಮಸ್ಕಾರಾದಿ ಅಂಗಾಂಗಗಳಿಂದ ಮಾಡತಕ್ಕಂಥ ನಮಸ್ಕಾರಾದಿ ಪ್ರಕ್ರಿಯೆಗಳಿಂದಲೂ ಪೂಜಿಸ್ತಾ ಇರ್ತಕ್ಕಂಥವನ್ನ ಅವನು ಕ್ರಿಯಾಯೋಗಿ ಹಾಗಾದರೆ ತಪೋಯೋಗಿ ಅಂದರೆ ಹೇಗೆ ಕ್ರಿಯೆಯ ಪೂಜೆಯ ಯುಕ್ತ ಕ್ರಿಯಾಯೋಗಿತಿ ಕಥ್ಯತೆ ಅಂತಹ ಕ್ರಿಯೆಯಿಂದ ಮತ್ತು ಪೂಜೆಯಿಂದ ಬಾಹ್ಯವಾಗಿ ಆಚರಣೆ ಮಾಡತಕ್ಕಂಥದ್ದು ಅವನು ಕ್ರಿಯಾಯೋಗಿ पूजा युक्त मितभुक् बाकींद्रीय जयान्वित मितव आ आहारू मितभुक् आयुर्वेद को अंतरू प्रश्न अद्के आचार्य आयुर्वेद आचार्य उत्तर को चरकाचार्य हितभुक् मितभुक्तुभुक् ಅಥವಾ ಋತು ಬುಕ್ ಅಂಥೇಳಿ ಅಂದರೆ ಭುಜಿಸುವವ ತಿನ್ನುವ ಹಿತ ಬುಕ್ ಅಂದರೆ ಹಿತವಾದ್ದನ್ನು ತಿನ್ನುವ ತಿನ್ನಲಿಕ್ಕೆ ರುಚಿ ಉಂಟು ಅಂಥೇಳಿ ಅಲ್ಲ ಯಾವುದು ಒಳ್ಳೆಯದು ಆರೋಗ್ಯಕ್ಕೆ ಅದನ್ನು ತಿನ್ನುವಂಥದ್ದು ಹಿತ ಬುಕ್ ಅಂಥೇಳಿ ಹಿತವನ್ನು ಒಳ್ಳೆಯದನ್ನು ತಿನ್ನುವಂಥದ್ದು ರುಚಿಯಾದ ಕೂಡಲೇ ಎಲ್ಲ ಒಳ್ಳೆಯದಾಗಬೇಕಾಗಿಲ್ಲ ತಿನ್ನಲಿಕ್ಕೆ ರುಚಿ ಇದ್ದರೂ ಆರೋಗ್ಯಕ್ಕೆ ಒಳ್ಳೆಯದು ಅಥವಾ ಮನಸ್ಸಿಗೆ ಒಳ್ಳೆಯದಾಗಬೇಕಾಗಿಲ್ಲ ಅದರಿಂದ ಆಹಾರದಲ್ಲಿ ಕೂಡ ಸತ್ತು ರಜತಮಗಳಿವೆ ಹ್ಞೂ ಅಂದರೆ ಉಪನಿಷತ್ತುಗಳು ಕೂಡ ಹೇಳ್ತವೆ ಭಗವದ್ಗೀತೆ ಕೂಡ ಹೇಳ್ತದೆ ಹ್ಞೂ ಆಹಾರ ಶುದ್ಧವು ಸತ್ವಶುದ್ಧಿ ಸತ್ವಶುದ್ಧವು ಧ್ರುವ ಸ್ಮೃತಿ ಅಂತೇಳಿ ಆಹಾರ ಶುದ್ಧಿ ಇದ್ದರೆ ಸತ್ವಶುದ್ಧಿ ಆಗ್ತದೆ ನಮ್ಮದು ಸತ್ವಶುದ್ಧಿ ಆದರೆ ನಮ್ಮ ಯಾವುದು ಸ್ಮೃತಿ ಅಂದರೆ ನಮ್ಮ ಮೇಧಾಶಕ್ತಿಯು ಶಾಶ್ವತವಾಗಿ ಉಳ್ಕೊಡ್ತದೆ ದೇವರ ಸ್ಮರಣೆ ನಮಗೆ ಸದಾ ಇರ್ತದೆ ಹಾಗೇ ಸದ್ವಿದ್ಯೆಯ ಬ್ರಹ್ಮಜ್ಞಾನದ ಸ್ಮರಣೆ ಇರ್ತದೆ ಈಗ ಇಲ್ಲಿ ಹೇಳ್ತಕ್ಕಂಥದ್ದು ಮಿತಭುಕ್ ಅಂಥೇಳಿ ಕೋ ರುಕ್ ಅಂಥೇಳಿ ಪ್ರಶ್ನೆ ಮಾಡಿದ್ದು ಯಾರು ಅರುಕ್ ಅಂತೇಳಿ ಕೋ ಕಹ ಅರುಕ್ ಕೋ ರುಕ್ ಪೂರ್ವರೂಪ ಸಂಧಿ ಆಗ್ತದೆ ಅಲ್ಲಿ ಆಕಾರದ ಬದಲು ಎಸ್ ಮಾರ್ಕ್ ಹಾಕುವಂಥದ್ದು ಕೋ ಅರುಕ್ ಅಂತೇಳಿ ಕೋ ರುಕ್ ಯಾರು ಅರೋಗಿ ನಿರೋ ನೀರೋಗಿ ನಿರೋಗಿ ನಂತರ ಪ್ರಯೋಗ ತಪ್ಪು ನೀರೋಗಿ ನಿರ್ ರೋಗಿ ನೀರೋಗಿ ಅಂಥೇಳಿ ಅಂತರ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದೀರ್ಘ ಆದಾಗೆ ಎರಡು ರೇಫಗಳು ಬಂದಾಗ ಅಲ್ಲಿ ಹಿಂದಿನ ಅಕ್ಷರ ದೀರ್ಘ ಆಗ್ತದೆ ಈಗ ಈ ಅಂತೇಳಿ ಕೇಳಿದರೆ ಅದಕ್ಕೆ ಆಚಾರ್ಯರು ಚರಕಾಚಾರ್ಯರು ಉತ್ತರ ಕೊಡ್ತಾರೆ ಯಾರು ಹಿತವಾಗಿಯೂ ಮಿತವಾಗಿಯೂ ಅಂದರೆ ಪ್ರಮಾಣದಲ್ಲಿ ಕೂಡ ಅದರ ಗುಣಮಟ್ಟ ಹೇಗಿದೆ ಅದು ಹಿತವಾಗಿರಬೇಕು ಕ್ವಾಲಿಟಿ ಕ್ವಾಂಟಿಟಿ ಪರಿಮಾಣ ಹ್ಞೂ ಪ್ರಮಾಣ ಅಂತೇಳಿದ್ರೆ ಇಷ್ಟೊಂದು ಅದೇ ಪರಿಮಾಣ ಅಂತ ಹೇಳುವಂಥದ್ದು ಇನ್ನೊಂದು ಅದರ ಗುಣ ಯಾವ ರೀತಿ ಇದೆ ಅಂತೇಳಿ ಹೇಳ್ತಕ್ಕಂಥದ್ದು ಕ್ವಾಲಿಟಿ ಕ್ವಾಂಟಿಟಿ ಅದಕ್ಕೆ ಮಿತ ಅಂತೇಳಿ ಮಿತವಾಗಿ ತಿನ್ನಬೇಕು ಹೊಟ್ಟೆ ಬಿರಿಯ ತಿನ್ನುವಂಥದ್ದು ಹೊಟ್ಟೆ ತುಂಬ ಅಷ್ಟಲ್ಲ ಅದಕ್ಕೆ ವೀರೇಂದ್ರ ಹೆಗ್ಗಡೆಯವರೊಂದು ಪ್ರವಚನದಲ್ಲಿ ಕೇಳಿದೆ ಮೂರು ಭಾಗವನ್ನು ಮಾಡಿದರೆ ನಮ್ಮ ಹೊಟ್ಟೆಯಲ್ಲಿ ಸನ್ಮಾನ್ಯ ಇವರು ರಾಜಶ್ರಿ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಧರ್ಮಾಧಿಕಾರಿಯವರು ಹೇಳ್ತಾಯಿದ್ರು ಮೂರು ಭಾಗದಲ್ಲಿ ಒಂದು ಭಾಗ ಯಾವುದು ಹೊಟ್ಟೆಯಲ್ಲಿ ಪೂರ್ತಿ ಹೊಟ್ಟೆಯಲ್ಲಿರುವ ಜಾಗ ಜಠರದಲ್ಲಿ ಉದರದಲ್ಲಿ ಉದರದೊಳಗೆ ಜಠರ ಇದೆ ಉದರ ಅಂತ ಹೇಳಿದ್ರೆ ನಾವು ಹೊಟ್ಟೆ ಭಾಗ ಇಡೋದು ಅದರೊಳಗೆ ಕರಳು ಎಲ್ಲ ಇದೆ ಈ ಜಠರದಲ್ಲಿ ಅದು ನಮ್ಮ ಆಹಾರವು ತಿಂದ ಆಹಾರವನ್ನು ಸಂಗ್ರಹಿಸಿ ಇರ್ತಕ್ಕಂತಹ ಒಂದು ಪ್ರದೇಶ ಅದು ಮೊದಲಿಗೆ ಆರಂಭದಲ್ಲಿ ಆಮೇಲೆ ಕರಳಿಗೆಲ್ಲ ಹೋಗುವಂಥದ್ದು ಈಗ ಮೊದಲ ಜೀರ್ಣಾಂಗದ ಒಂದು ವ್ಯವಸ್ಥೆ ಜಠರದಲ್ಲಿ ಆಗುವಂಥದ್ದು ಜೀರ್ಣ ಬಾಯಿಂದಲೇ ಶುರುವಾಗ್ತದೆ ಆದರೂ ಕೂಡ ಈ ಜಠರದಲ್ಲಿ ಮೂರು ಭಾಗ ಮಾಡಿದರೆ ಒಂದು ಭಾಗ ಘನ ಆಹಾರಕ್ಕೆ ಒಂದು ಭಾಗ ದ್ರವ ಆಹಾರಕ್ಕೆ ಇನ್ನೊಂದು ಭಾಗ ಖಾಲಿ ಬಿಡಬೇಕು ಇನ್ನೂ ನಮಗೆ ತಿನ್ನಬಹುದು ಎನ್ನತಕ್ಕಂಥ ಒಂದು ಸಂದರ್ಭ ಯಾವಾಗಿದೆ ಆವಾಗಲೇ ನಿಲ್ಲಿಸಬೇಕು ನಾವು ತಿನ್ನೋದನ್ನು ಇನ್ನಷ್ಟು ಜಾಗ ಇದೆ ಅಂತೇಳಿ ಆಗೋದು ಪೂರ್ತಿ ತುಂಬಿದ ಮೇಲೆ ಅಲ್ಲ ಅಂದರೆ ಮೂರನೇ ಒಂದು ಭಾಗ ಗಾಳಿಯ ಸಂಚಾರಕ್ಕೆ ಜೀರ್ಣ ಆಗಬೇಕಿದ್ದರೆ ಮೂರನೇ ಒಂದು ಭಾಗ ದ್ರವ ಮೂರನೇ ಒಂದು ಭಾಗ ಘನ ಈ ರೀತಿ ಇರಬೇಕು ಅಂದರೆ ಹಾಗಾದ ಮಿತ ಹಿತ ಬುಕ್ ಮಿತ ಇನ್ನೊಂದು ಋತು ಬುಕ್ ಆಯಾ ಋತು ಅಂದರೆ ಕಾಲಕ್ಕನುಸಾರವಾಗಿ ಈಗ ಋತುಚರ್ಯೆ ಅಂತ ಹೇಳ್ತೇವೆ ನೋಡಿ ಆಯಾ ಕಾಲಕ್ಕೆ ಸರಿಯಾಗಿ ಉದಾಹರಣೆಗೆ ಚಾತುರ್ಮಾಸ ವ್ರತದಲ್ಲಿ ಕೂಡ ಬರ್ತದೆ ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಆಹಾರಗಳನ್ನು ಸೇವಿಸಬೇಕು ಅದು ಋತು ಬುಕ್ ಅಂತ ಹೇಳುವಂಥದ್ದು ಆಯಾ ಕಾಲಕ್ಕೆ ಆಯಾ ಪ್ರಕೃತಿಯಿಂದ ಯಾವ್ಯಾವ ಅದು ಸಿಗ್ತದೋ ಅದು ಸಹಜವಾದ ಆಹಾರ ನಿಜವಾಗಿ ಕಷಿ ಮಾಡುವಂಥದ್ದಲ್ಲ ವರ್ಷ ಕ ವರ್ಷ ಸಿಗುವಂತೆ ಮಾಡುವಂಥ ಫಲಗಳಲ್ಲ ಯಾವುದು ಸಹಜವಾಗಿ ಪ್ರಕೃತಿ ಕೊಡ್ತದೋ ಯಾವ ಯಾವ ಕಾಲದಲ್ಲಿ ಅದನ್ನು ಸ್ವೀ ನಾವು ಆಹಾರ ಸ್ವೀಕಾರ ಮಾಡಿದರೆ ನಮ್ಮ ಆರೋಗ್ಯ ಹಾಳಾಗುವುದಿಲ್ಲ ಅದು ಋತು ಬುಕ್ ಇನ್ನೊಂದು ಕ್ರತು ಬುಕ್ ಅಂದರೆ ಏನು ಕ್ರತು ಅಂದರೆ ಯಜ್ಞ ಯಜ್ಞಶಿಷ್ಟ ಆಶೀನ ಅಂಥೇಳಿ ಭಗವದ್ಗೀತೆಯಲ್ಲೂ ಬರ್ತದೆ ಸತ್ವರಜತಮ ಆಹಾರಗಳು ಕೂಡ ಬರ್ತದೆ ಭಗವದ್ಗೀತೆಯಲ್ಲಿ ಈಗ ಈ ಯಜ್ಞಶಿಷ್ಟ ಕ್ರತು ಅಂದರೆ ನಾವು ಸಂಗ್ರಹ ಮಾಡಿದ್ದರಲ್ಲಿ ಶತಹಸ್ತೈ ಸಂಕಿರ ಶತಹಸ್ ಹಸ್ತೈ ಅಂದರೆ ನೂರು ಕೈಗಳಿಂದ ಸಂಪಾದಿಸಿದರೆ ಸಾವಿರಾರು ಕೈಗಳಿಂದ ಅದನ್ನು ಹಂಚಬೇಕು ಅಂತ ಹೇಳ್ತೇವೆ ವೇದ ಕೂಡ ಸಹಸ್ರ ಹಸ್ತೈ ಅದನ್ನು ಹಂಚಬೇಕು ಸಾವಿರ ಕೈಗಳಿಂದ ಅಂಥೇಳಿ ಅದು ಯಜ್ಞದ ಒಂದು ತತ್ವ ಹಾಗೆ ಕ್ರತು ಬುಕ್ ಅಂತೇಳಿದರೆ ಹಂಚಿ ತಿನ್ನು ಒಬ್ಬನೇ ತಿನ್ನೋದಲ್ಲ ಹಂಚಿ ತಿನ್ನು ಅಂತಕ್ಕಂಥ ಒಂದು ಗುಣ ಕಾಗೆಯ ಗುಣ ಅದನ್ನು ಕಲಿಬೇಕು ಕಾಗೆಯಿಂದ ಅವಧೂತರಿಗೆ ವಿಶ್ವದಲ್ಲಿ ಎಲ್ಲವೂ ಗುರುಗಳೇ ಅಂತೆ ವರ್ಣ ಮಾತ್ರ ಕಲಿಸಿದ ಗುರು ಅದು ಇದೆ ಒಂದು ಅಕ್ಷರ ಕಲಿಸಿದ ಗುರುವೇ ಹಾಗೇ ಇದೇನು ಅಂತ ಹೇಳಿದರೆ ಇಪ್ಪತ್ನಾಲ್ಕು ಗುರುಗಳು ಅಂತೇಳಿ ಹೇಳ್ತಾರೆ ಅವಧೂತರಿಗೆ ಹಾಗೆ ಒಂದೊಂದರಿಂದ ಒಂದೊಂದನ್ನು ಕಲಿತಾರೆ ಅವರು ಯಾವುದು ಆಕಾಶದಿಂದ ವೈಶಾಲ್ಯವನ್ನು ಹಾಗೆ ಒಂದರಿಂದ ಒಂದೊಂದು ಗುಣವನ್ನು ಹಾಗೆ ಈಗ ನಾವು ಕಾಗೆಯಿಂದ ಏನೊಂದು ಕಲೀಬೋದು ಹಂಚಿ ತಿನ್ನುವಂಥದ್ದು ಆ ಕಾಗೆ ಒಂದು ಏನೊಂದು ತಿನ್ನಲಿಕ್ಕೆ ಸಿಕ್ಕಿದರೆ ಅದು ಒಬ್ಬನೇ ಆಗಿ ತಿನ್ನೋದಿಲ್ಲ ಅದು ಅದು ಕರೀತದೆ ಬೇರೆಲ್ಲದರ ಬಳಗವನ್ನು ಕರೆದು ಆಮೇಲೆ ಒಟ್ಟಿಗೆ ಅದು ಹಂಚಿ ತಿಂತದೆ ಆ ನಾವು ಕಲಿಬೋದು ಹಾಗೆ ಅದು ಕ್ರತುಭುಕ್ ಅಂತೇಳಿದರೆ ಹಾಗೆ ಹಂಚಿ ತಿನ್ನುವಂಥ ಹೀಗೆ ಮಿತಭುಕ್ ಋತುಭುಕ್ ಕ್ರತುಭುಕ್ ಹೀಗೆ ನಾವು ಹೇಳಬೋದು ಹಾಗೆ ಇಲ್ಲಿ ಹೇಳಿದ್ದು ಮಿತಭುಕ್ ಅಂತೇಳಿ ಮಿತವಾಗಿಯೂ ಮಿತವಾದ ಆಹಾರ ಅವನ್ನು ಉಣ್ವನು ಉಣ್ಣುವವನು ಆಮೇಲೆ ಬಾಹ್ಯೇಂದ್ರಿಯ ಜಯಾನ್ವಿತ ಜಿತೇಂದ್ರಿಯನು ಬಾಹ್ಯೇಂದ್ರಿಯಗಳು ಯಾವುದಿದೆ ಅವುಗಳನ್ನು ಗೆದ್ದವನು ಆಮೇಲೆ ಪರದ್ರೋಹಾದಿರಹಿತ ತಪೋಯೋಗಿ ಕಥ್ಯತೆ ಪರದ್ರೋಹ ಮಾಡದವನು ಬೇರೆಯವರಿಗೆ ದ್ರೋಹವನ್ನು ಎಣಿಸದೇ ಇರತಕ್ಕಂಥವನು ಅಂಥವನು ಹಾಗೆ ಪೂಜೆ ಪೂಜಾಯುಕ್ತನು ಭಗವಂತನನ್ನು ಆರಾಧಿಸ್ತಕ್ಕಂಥ ಸದಾ ಅಂಥವನಿಗೆ ತಪೋಯೋಗಿ ಅಂತೇಳಿ ಹೇಳ್ತಾರೆ ಹಾಗಾದರೆ ಕ್ರಿಯಾಯೋಗಿ ಅಂತೇಳಿದ್ರೇನು ಧನ ಕನಕಾದಿಗಳನ್ನು ಖರ್ಚು ಮಾಡಿ ದೇವತಾ ಕಾರ್ಯಗಳನ್ನು ಮಾಡುವಂಥದ್ದು ಯಜ್ಞ ಆಗವೋ ಪೂಜೆ ಪುನಸ್ಕಾರವೋ ಉಪಾಸನೆ ಮಾಡುವಂಥದ್ದು ಹಾಗೇ ಸಾಷ್ಟಾಂಗ ನಮಸ್ಕಾರ ಆದಿ ಶಾರೀರಿಕವಾದಂತಹ ಏನಿದೆ ಭಗವಂತನ ಆರಾಧನೆ ಹ್ಞೂ ಶರೀರದ ಅಂಗಾಂಗಗಳನ್ನು ಹಾಗೂ ಧನ ಉಪಯೋಗ ಮಾಡಿ ಮಾಡುವಂಥದ್ದು ಅದು ಕ್ರಿಯಾಯೋಗಿ ಅಂತೇಳಿ ಇನ್ನು ತಪೋಯೋಗಿ ಅಂತ ಹೇಳಿದರೆ ಮಿತಾಹಾರಿಯಾಗಿ ಇಂದ್ರಿಯ ಜಯವನ್ನು ಹೊಂದಿ ಪರದ್ರೋಹವನ್ನು ಎಣಿಸದೆ ಪೂಜಾ ನಿರತನಾಗಿದ್ದರೆ ಅಂಥವನು ತಪೋಯೋಗಿ ಭಗವತ್ ಭಗವಂತನನ್ನು ಪೂಜನೆ ಪೂಜಿಸುವಂಥದ್ದು ಅದು ತಪೋಯೋಗ ಏತೈರ್ಯುಕ್ತ ಸದಾ ಶುದ್ಧ ಸರ್ವಕಾಮ ದಿವರ್ಜಿತ ಮೇಲೆ ಹೇಳಿದ ಎಲ್ಲ ಗುಣಗಳಿಂದ ಕೂಡಿ ಯಾವಾಗಲೂ ಶುದ್ಧನೂ ನಿಸ್ಪೃಹನು ಸರ್ವಕಾಮಗಳನ್ನು ಬಿಟ್ಟವನು ಎಲ್ಲ ಬಯಕೆಗಳನ್ನು ಬಿಟ್ಟವನು ಆಗಿ ಸದಾ ಜಪ ಪರಶ್ ಶಾಂತೋ ಜಪಯೋಗಿ ತಿಂ ವಿದುಹು ಇದೆಲ್ಲ ಇದ್ದುಕೊಂಡು ಸದಾ ಆ ನಾ ಭಗವಂತನನ್ನು ಜಪಿಸುತ್ತಾ ಶಿವನ ಮಂತ್ರಗಳನ್ನು ಭಗವಂತ ನಾಮ ಜಪವನ್ನು ಮಾಡುತ್ತಾ ಶಾಂತನಾಗಿ ಶಾಂತನು ಅಂದ್ರೇನು ನೋಡಿ ಶಮ ದಮ ಶಾಂತ ದಾಂತ ಅಂತೇಳಿ ಹೇಳ್ತೇವೆ ದಾಂತ ಅಂದರೆ ದಮ ಇರುವವ ಇಂದ್ರಿಯ ನಿಗ್ರಹಕ್ಕೆ ದಮ ಅಂತೇಳಿ ಹೆಸರು ಶಾಂತ ಅಂದರೆ ಶಮ ಇರುವವ ಅಂದರೆ ಮನಃಪ್ರಶಮನ ಮನಸ್ಸನ್ನು ನಿಗ್ರಹ ಮಾಡತಕ್ಕಂಥವನು ಯಾವನಿದ್ದಾನೋ ಅವನು ಶಾಂತನು ಮನಸ್ಸಿನ ನಿಗ್ರಹ ಹಾಗೆ ಹಾಗೆ ಹಾಗೆ ಆಗಿ ಇಲ್ಲಿ ಶಾಂತ ಅಂತೇಳಿ ಪ್ರಯೋಗ ಬಂದದ್ದು ಮನಸ್ಸನ್ನು ಕೂಡ ನಿಗ್ರಹಿಸ ಕೇವಲ ಇಂದ್ರಿಯ ಮಾತ್ರ ಅಲ್ಲ ಅಂಥವನಿಗೆ ಜಪಯೋಗ ಮಾಡತಕ್ಕನು ಅಂತಹ ಜಪ ಶಿವನಾಮ ಜಪವನ್ನು ಮಾಡತಕ್ಕಂಥವನು ಈ ರೀತಿಯಾಗಿದ್ದು ಮಾಡತಕ್ಕಂಥವನಿಗೆ ಜಪಯೋಗಿ ಅಂತೇಳಿ ಹೇಳ್ತಾರೆ ಇಲ್ಲಿಗೆ ಇವತ್ತಿನ ಈ ಒಂದು ಭಾಗವನ್ನು ಮುಗಿಸೋಣ ಮುಂದಿನ ಭಾಗವನ್ನು ಮುಂದೆ ನೋಡೋಣ ಹರೇ ರಾಮ ಓಂ ತತ್ಸತ್ ಶಿವಾರ್ಪಣ